ಹರಿ ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತುಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಈಗ ದಾಸರು ಈ ಭೋಜನ ಪ್ರಕರಣವನ್ನು ಉಪಸಂಹಾರ ಮಾಡ್ತಾ ಭಕ್ತೃ ಭೋಜ್ಯ ಎಲ್ಲ ಪದಾರ್ಥಗಳಲ್ಲಿ ಭಗವಂತ ಎಷ್ಟು ರೂಪಗಳಿಂದ ಇರ್ತಾನೆ ಅಂತ ತಿಳಿಸ್ತಾರೆ ಇಷ್ಟು ಅನುಸಂಧಾನ ಮಾಡಿದವ್ರನ್ನ ಭಗವಂತ ಹೇಗೆ ಕಾಪಾಡ್ತಾನೆ ಅನ್ನೋದು ತಿಳಿಸ್ತಾನೆ ಐದು ಲಕ್ಷ ಎಂಬತ್ತರ ಒಂಬತ್ತಾದ ಸಾವಿರದ ಏಳು ನೂರ ಮೇಲು ಐದು ರೂಪವ ಧರಿಸಿ ಭೋಕ್ತೃಗ ಭೋಜ್ಯನೆಂದೆನಿಸಿ ಶ್ರೀಧರ ದುರ್ಗಾರಮಣ ಪಾದಾದಿಶಿರ ಪರ್ಯಂತ ವ್ಯಾಪಿಸಿ ಕಾದುಕೊಂಡಿ ಹಸಂತತ ಶ್ರೀ ಜಗನ್ನಾಥ ಬಿಟ್ಟಲನು ಐದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಏಳ್ನೂರ ಐದು ರೂಪವ ಧರಿಸಿ ಭೋಕ್ತೃಗ ಭೋಜ್ಯನೆಂದೆನಿಸಿ ಶ್ರೀಧರ ದುರ್ಗಾರಮಣ ಶ್ರೀ ಅಂದರೆ ದೇವಿ, ಧರಾದೇವಿ ಅಂದರೆ ಭೂದೇವಿ ದುರ್ಗಾ ಅಂದರೆ ದುರ್ಗಾದೇವಿ ಅಂತ ಈ ಮೂರು ರೂಪಗಳ ಉಪಾಸನೆ ಇಲ್ಲಿ ತಿಳಿಸ್ತಾರೆ ನಾವು ಮಾಡತಕ್ಕಂಥ ಭೋಜನ ಏನಿದೆ ಅದು ನಮ್ಮ ಬಂಧಕ್ಕನೂ ಹೌದು ಮೋಚಕೂ ಹೌದು ಯಾಕೆ ಅಂದರೆ ಅದರಲ್ಲಿ ಸತ್ವರಜ್ ತಮಸ್ ಅಂತ ಮೂರು ತ್ರಿಗುಣಗಳಿರ್ತಾ ಇದೆ ಈ ತ್ರಿಗುಣಗಳಿಗೆ ಅಭಿಮಾನಿಯಾಗಿ ಶ್ರೀ ಭೂ ದುರ್ಗಾ ಮೂರು ರೂಪದಿಂದ ಮಹಾಲಕ್ಷ್ಮಿ ಅಲ್ಲಿ ಇರ್ತಾಳೆ ಗೀತಾ ಶ್ರೀಮದ್ ಆಚಾರ್ಯದನ್ನು ಉಲ್ಲೇಖ ಮಾಡ್ತಾರೆ ಶ್ರೀರ್ ದೇವ ಬಂಧಿಕಾ ನೃಣಂ ಭೂರ್ ದೈತ್ಯಾನಂ ತಥಾಪರಾಂಧ್ ವಿಷ್ಣು ಪುರಾಣದ ಒಂದು ವಾಕ್ಯವನ್ನು ಹೇಳಿ ಅಲ್ಲಿ ತಿಳಿಸ್ತಾರೆ ದೇವತೆಗಳಿಗೆ ಶ್ರೀದೇವಿ ಮನುಷ್ಯರಿಗೆ ಭೂದೇವಿ ತಾಮಸರಿಗೆ ಅಥವಾ ಅಸುರರಿಗೆ ದುರ್ಗಾದೇವಿ ಬಂದಗಳು ಈ ಮೂರೂ ರೂಪ ಒಬ್ಬಳೇ ಮಹಾಲಕ್ಷ್ಮಿದು ಈ ಮೂರೂ ರೂಪಗಳು ಎಲ್ಲರಿಗೂ ಕೂಡ ಬಂದಕ್ಕೆ ಆಗಿದ್ದರೂ ಕೂಡ ವಿಶೇಷವಾಗಿ ಉತ್ತಮ ಮಧ್ಯಮ ಮತ್ತೆ ಅಧಮ ಅದಮ ಜೀವರಿಗೆ ಕ್ರಮವಾಗಿ ಮೂರು ರೂಪಗಳನ್ನು ಬಂದಕ್ಕ ಅಂತ ತಿಳಿಸ್ತಾರೆ ಈ ಮೂರು ರೂಪಗಳಿಂದ ಲಕ್ಷ್ಮೀದೇವಿ ನಮ್ಮ ಸ್ತೂಲ ಸೂಕ್ಷ್ಮ ಶರೀರಗಳಲ್ಲಿ ಪಾದಾದಿಶಿರ ಪರ್ಯಂತ ವ್ಯಾಪ್ತಳಾಗಿ ಕಣ ವ್ಯಾಪ್ತಳಾಗಿ ನರನಾಡಿಗಳಲ್ಲಿ ವ್ಯಾಪ್ಸಿರೋವಂಥದ್ದು ಆ ಲಕ್ಷ್ಮೀ ಎಷ್ಟು ರೂಪಗಳಿಂದ ಇದ್ದಾಳೋ ಅವಳಿಗೆ ಶಕ್ತಿ ಪ್ರೇರಕನಾಗಿ ಪರಮಾತ್ಮನೂ ಕೂಡ ಅಷ್ಟೇ ರೂಪಗಳಿಂದ ಆ ಲಕ್ಷ್ಮಿಯ ಜೊತೆಗೆ ಸನ್ನಿಹಿತನಾಗಿರ್ತಾನೆ ಭಗವಂತ ಭೋಕ್ತನಾಗಿರ್ತಕ್ಕಂಥ ಮಾನವನ ಶರೀರದ ಪಂಚಕೋಶಗಳಲ್ಲಿ ಅನಿರುದ್ಧಾದಿ ಪಂಚರೂಪಗಳು ಒಟ್ಟು ಐದು ಲಕ್ಷದ ಎಂಬತ್ತೈದು ಸಾವಿರದ ನಾನೂರು ಅಂತ ಹಿಂದೆ ತಿಳಿಸ್ಕೊಟ್ರು ಈ ಭೋಜ್ಯ ಪದಾರ್ಥಗಳಲ್ಲಿ ಅನ್ನರಸ ಅಂತ ಏನು ಹೇಳ್ತೀವಿ ಆ ಭೋಜ್ಯ ಪದಾರ್ಥಗಳಲ್ಲಿ ಪ್ರಾಣ ಅನ್ನ ಪ್ರಾಣ ಮನ ವಿಜ್ಞಾನ ಆನಂದ ಅಂಥೇಳಿ ಐದು ಭಾಗಗಳಲ್ಲಿ ಒಟ್ಟು ನಾಲ್ಕು ಸಾವಿರದ ಮುನ್ನೂರ ಐದು ರೂಪಗಳಿಂದ ಭಗವಂತನ ಸನ್ನಿಧಾನ ಅಂತ ಇದನ್ನು ಒಟ್ಟು ಸೇರಿಸಿದರೆ ಐದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಏಳ್ನೂರ ಐದು ರೂಪಗಳು ಭಗವಂತ ಭೋಕ್ತೃ ಮತ್ತು ಭೋಜ್ಯ ಪದಾರ್ಥಗಳಲ್ಲಿ ಇರ್ತಾನೆ ಅದನ್ನೇ ದಾಸರು ಭಕ್ತೃಗ ಭೋಜ್ಯನೆಂದೆನಿಸಿ ಗ ಅಂದರೆ ವ್ಯಾಪ್ತತ್ವ ಪರಮಾತ್ಮನ ಇರುವಿಕೆಯನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ಶಬ್ದ ಹೀಗೆ ಭೋಜ್ಯ ಪದಾರ್ಥಗಳಲ್ಲಿ ಮತ್ತೆ ಭೋಕ್ತೃವಿನಲ್ಲಿ ಒಟ್ಟು ಸೇರಿಸಿ ಭಗವಂತ ಐದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಏಳ್ನೂರ ಐದು ರೂಪಗಳಿಂದ ಸನ್ನಿಹಿತನಾಗಿ ಇರ್ತಾನೆ ಮಹಾಲಕ್ಷ್ಮಿನ ಅಷ್ಟೇ ರೂಪಗಳಿಂದ ಪರಮಾತ್ಮನ ಜೊತೆಗೆ ಇರ್ತಾಳೆ ಲಕ್ಷ್ಮೀನಾರಾಯಣರ ಅಷ್ಟು ರೂಪಗಳಿಗೆ ಅಧಿಷ್ಠಾನ ಯಾರು ಮುಖ್ಯ ಪ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ ಪ್ರಧಾನಂ ಪ್ರಧಾನಂ ಧಾಮ ವಿಷ್ಣುವಸ್ತು ಪ್ರಾಣಯೇವ ಪ್ರಕೀರ್ತಿತ ಅನ್ನಂಗೆ ವಯುದೇವರ ಅಂತರ್ಯಾಮಿಯಾಗಿಯೇ ಭಗವಂತ ಇರೋದು ಆದ್ದರಿಂದ ಮುಖ್ಯ ಪ್ರಾಣದೇವರು ಕೂಡ ಅಷ್ಟು ರೂಪಗಳಿಂದ ಅಲ್ಲಿರ್ತಾರೆ ಅಂತ ಚಿಂತನೆಯನ್ನು ಮಾಡಬೇಕು ಈಗ ನಮಗೆ ಸಂಶಯ ಏನು ಅಂದರೆ ಒಬ್ಬ ಮನುಷ್ಯನ ಶರೀರವನ್ನು ಕಾಪಾಡಲಿಕ್ಕೆ ಇಷ್ಟು ರೂಪಗಳು ಬೇಕಾ ಪರಮಾತ್ಮ ಸರ್ವಶಕ್ತಿ ಸರ್ವ ಸಮರ್ಥ ಅಂದಮೇಲೆ ತನ್ನ ಒಂದೇ ರೂಪದಿಂದ ಮಾಡ್ಬೋದು ಶರೀರದ ಒಳಗೆ ಇದ್ದರೂ ಕೂಡ ಇಷ್ಟು ರೂಪಗಳಿಂದ ಇದ್ರೆ ಮಾತ್ರ ಮನುಷ್ಯನ ಶರೀರಕ್ಕೆ ಕಾಪಾಡಲಿಕ್ಕೆ ಸಾಧ್ಯನಾ ಯಾಕೆ ಅಷ್ಟೊಂದು ರೂಪ ಅಂತ ಪ್ರಶ್ನೆ ಕೇಳಿದ್ರೆ ಅದು ವೈಭವ ಭಗವಂತನದ್ದು ಅದೊಂದು ಲೀಲೆ ಅಂತ ಶ್ರೀ ಭೂ ದುರ್ಗಾದೇವಿಯರನ್ನು ರಮಿಸ್ಲಿಕ್ಕಾಗಿ ಭಗವಂತ ಅಷ್ಟು ಧಾರಣೆ ಮಾಡ್ತಾನೆ ಅವನು ಅಷ್ಟು ಧಾರಣೆ ಮಾಡ್ತಾನೆ ಅಂತ ದೇವಿ ಲಕ್ಷ್ಮೀದೇವಿನೂ ಕೂಡ ಅನಂತ ರೂಪಗಳನ್ನು ಧಾರಣೆ ಮಾಡ್ತಾಳೆ ಆ ಇಬ್ಬರ ಅಧಿಷ್ಠಾನಕ್ಕೆ ಅಂತ ವಾಯುದೇವರು ಕೂಡ ಅಷ್ಟು ಇರ್ತಾರೆ ಇದು ಪರಮಾತ್ಮನ ಅಚಿಂತ್ಯದ್ಭುತ ವೈಭವ ಅಂತ ತಿಳ್ಕೊಳೋಬೇಕೇ ಹೋಯಿತು ಅಸಾಮರ್ಥ್ಯ ಒಂದೆರಡು ರೂಪಗಳಿಂದ ಮಾಡಲಿಕ್ಕೆ ಆಗಲ್ಲಾದ್ರಿಂದ ಭಗವಂತ ಇಷ್ಟು ರೂಪ ತೊಗೊಂಡಿರ್ತಾನೆ ಅಂತ ಈ ರೀತಿಯಾಗಿ ಸರ್ವತ ಅರ್ಥವನ್ನು ಮಾಡ್ಕೋಬಾರ್ದು ಒಬ್ಬ ದುಷ್ಟಾಂತ ಕೊಡಬೇಕು ಅಂದರೆ ಒಬ್ಬನು ಭಾರಿ ಶ್ರೀಮಂತ ಇರ್ತಾನೆ ಹತ್ತಾರು ಕಾರುಗಳನ್ನು ಹತ್ತಾರು ಬಂಗಲೆಗಳನ್ನು ಇಟ್ಕೊಂಡಿರ್ತಾನೆ ಏಕಕಾಲಕ್ಕೆ ಒಂದೇ ಕಡೆ ಮಾತ್ರ ಇರುವಂತಹ ನಿರಂಶ ಜೀವಿ ಮನುಷ್ಯ ಅಥ್ವಾ ಏಕಕಾಲದಲ್ಲಿ ಒಂದು ಕಾರಿನಲ್ಲಿ ಮಾತ್ರ ತಿರುಗಾಡ್ಲಿಕ್ಕೆ ಸಾಕಾಗ ಸಾಧ್ಯ ಆದರೂ ಇಷ್ಟೆಲ್ಲ ಯಾಕೆ ಇಟ್ಕೊಂಡಿದ್ದಾನೆ ಅಂತ ಕೇಳಿದ್ರೆ ಅವ್ನು ದೊಡ್ಡಸ್ತಿಗೆ ಶ್ರೀಮಂತಿಗೆ ವೈಭವ ಒಬ್ಬ ಸಾಮಾನ್ಯ ಶ್ರೀಮಂತನೇ ಇಷ್ಟು ವೈಭವದಿಂದ ಮೆರೀತಾ ಇರಬೇಕಾದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪರಮಾತ್ಮನಿಗೆ ಇಷ್ಟು ರೂಪಗಳು ಯಾಕೆ ಅಂದರೆ ಅಶಕ್ತತೆ ಅಂತಲ್ಲ ಅದು ವೈಭವ ಲೀಲೆ ಅಂತ ಈ ರೀತಿಯಾಗಿ ಉಪಾಸನೆ ಮಾಡಬೇಕು ಹೀಗೆ ವ್ಯಾಪಿಸಿ ಕಾದುಕೊಂಡಿ ಸಂತತ ಜಗನ್ನಾಥ ವಿಠಲನು ಅಂತ ಹೀಗೆ ಭೋಜನದ ರಸ ವಿಭಾಗ ಇಷ್ಟೆಲ್ಲ ಮೂವತ್ತು ಇಪ್ಪತ್ತೊಂಬತ್ತು ಪದ್ಯಗಳಲ್ಲಿ ಏನು ದಾಸರು ವಿವರವಾಗಿ ತಿಳಿಸ್ಕೊಟ್ಟಿಯಾರಲ್ಲ ಆ ರೀತಿಯಾಗಿ ಯಾರು ಚಿಂತನೆಯನ್ನು ಮಾಡಿ ಆ ಭೋಜನ ಯಜ್ಞ ಅಥವಾ ವಿಶ್ವಾನರ ಯಜ್ಞ ಪ್ರಾಣ್ನಿಹೋತ್ರ ಅಂತೆಲ್ಲ ಚಿಂತನೆ ಮಾಡ್ತಾರಲ್ಲ ಅಂತಹವರನ್ನು ಸಂತದ ಕಾದುಕೊಂಡಿ ಹ ಎಲ್ಲಿ ವ್ಯಾಪಿಸಿ ಶರೀರದಲ್ಲೇ ವ್ಯಾಪ್ತನಾಗಿದ್ದು ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸಾಧನೆಗೆ ಬರ್ತಕ್ಕಂಥ ಎಲ್ಲ ಪ್ರತಿಬಂಧಕಗಳನ್ನು ನಿವಾರಣೆ ಮಾಡಿ ರಕ್ಷಣೆ ಮಾಡ್ತಾನೆ ಪರಮಾತ್ಮ ಈ ರೀತಿಯಾಗಿ ದಾಸುರು ತಿಳಿಸಿ ಅದನ್ನು ಜನ ಗನ್ನಾಥ ವಿಠಲನಿಗೆ ಅಂಕಿತ ಮಾಡಿ ಈ ಭೋಜನ ಪ್ರಕರಣವನ್ನು ಸಮರ್ಪಣೆಯನ್ನು ಮಾಡ್ತಾರೆ ಹೀಗೆ ಭೋಜನ ಯಜ್ಞ ಅನ್ನೋದು ನಿತ್ಯ ಮಾಡ್ತಕ್ಕಂಥ ಯಜ್ಞ ಬೇರೆ ಯಾವುದೋ ದೇವ್ರ ಪೂಜೆನೋ ತೀರ್ಥಕ್ಷೇತ್ರ ಯಾತ್ರೆಯೋ ಅತಿಥಿ ಸತ್ಕಾರನೋ ಮತ್ತದೋ ಆದರೆ ಬೇರೆ ಬೇರೆ ದಿನಗಳಲ್ಲಿ ಮಾತ್ರ ಮಾಡ್ತೀವಿ ಕೆಲವೇ ದಿನಗಳಲ್ಲಿ ಮಾಡ್ತೀವಿ ನಿತ್ಯವೂ ಮಾಡ್ತಕ್ಕಂಥ ಪ್ರಕ್ರಿಯೆ ಅಂತ ಭೋಜನ ಏಕಾದಶಿ ವಿಷ್ಣು ಪಂಚಕ ಭೀಷ್ಮ ಪಂಚಕ ಕೃಷ್ಣಾಷ್ಟಮಿ ಕೆಲವು ದಿನಗಳನ್ನು ಹೊರತುಪಡಿಸಿದ್ರೆ ನಿತ್ಯ ಮಾಡ್ತಕ್ಕಂಥ ಕಾಯಕ ಅಂದರೆ ಭೋಜನ ಅಂತ ಅಲ್ಲಿ ಇಷ್ಟೆಲ್ಲ ಚಿಂತನೆ ಮಾಡದರೆ ತತ್ವಜ್ಞಾನ ಮೋಕ್ಷವನ್ನೇ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡ್ತಾನೆ ಭಗವಂತ ಆದ್ದರಿಂದ ಈ ರೀತಿಯಾಗಿ ಭೋಜ್ಯ ಪದಾರ್ಥಗಳಲ್ಲಿ ಭೋಗತರುವಿನಲ್ಲಿ ಉಣುತ ಕೊಡುತ್ತಾ ಸುಖಿಸುತ್ತಿರುವಂಥ ಮುಂದಿನ ಸಂಧಿಗಳಲ್ಲಿ ತಿಳಿಸೋಂಗೆ ನೀನು ಊಟ ಮಾಡಬೇಕಾದರೂ ಅದೇ ಅನುಸಂಧಾನ ಪರರಿಗೆ ಭೋಜನ ಹಾಕಬೇಕಾದರೂ ಕೂಡ ಇದೇ ಅನುಸಂಧಾನದಿಂದ ಮಾಡಿದರೆ ಸಂತತ ನಮ್ಮ ಶರೀರದಲ್ಲೇ ಇದ್ದು ರಕ್ಷಣೆ ಮಾಡ್ತಕ್ಕಂಥವನು ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಈ ರೀತಿಯಾಗಿ ಭಗವಂತನ ಪಾದಕಮಲಗಳಲ್ಲಿ ಭಕ್ತಿಯಿಂದ ಜಗನ್ನಾಥ ವಿಠಲನಿಗೆ ಅಂಕಿತವನ್ನು ಮಾಡಿ ಸಂಧಿಯನ್ನು ಪರಿಸಮಾಪ್ತಿ ಮಾಡ್ತಾರೆ ಶ್ರೀಕೃಷ್ಣ